ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಡವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಪರಮಾತ್ಮ ಜೀವರಿಗೆ ಯಾವ ರೀತಿಯಾಗಿ ಭೋಗ ನೀಡ್ತಾನೆ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಜಾಗೃತ ವಸ್ತ್ರ ಅಥವಾ ಅವಸ್ಥಾತ್ರೆಯ ಪ್ರೇರಕನಾಗಿರ್ತಕ್ಕಂಥ ಪರಮಾತ್ಮ ಜಾಗೃತಾವಸ್ಥೆಯಲ್ಲಿ ಸ್ಥೂಲ ಪದಾರ್ಥಗಳ ಭೋಗವನ್ನು ಯಾವ ರೀತಿಯಾಗಿ ಮಾಡಿ ಮಾಡಸ್ತಾನೆ ಅಂತ ತಿಳಿಸ್ತಾರೆ ಮನ ವಿಷಯದೊಳಗಿರಿಸಿ ವಿಷಯವ ಮನದೊಳಗೆ ನೆಲೆಗೊಳಿಸಿ ಬಲು ನೂತನ ಸುಸಮೀಚೀನವಿದು ಉಪಾಧೇಯ ಬೆಂದರು ಪಿ ಕನಸಿಲಾದರೂ ತನ್ನ ಪಾದದ ನೆನೆ ಬನಿಯದೆ ಅನುಭವಿಸುವನು ಸ್ಥೂಲ ವಿಷಯವ ವಿಶ್ವನೆಂದೆರಿಸಿ ಭಗವಂತ ಜೀವರ ಮನಸ್ಸನ್ನು ವಿಷಯ ಪದಾರ್ಥದಲ್ಲಿ ಇಡ್ತಾನೆ ವಿಷಯ ಪದಾರ್ಥವನ್ನು ಮನಸಿನಲ್ಲಿ ನೆಲೆಗೊಳಿಸ್ತಾನೆ ಇದು ಬೇಕು ಇದು ನಿತ್ಯನೂತನವಾಗಿರ್ತಕ್ಕಂಥದ್ದು ಇದು ಬೇಕೇ ಬೇಕು ಅಂತ ಮನಸಿನಲ್ಲಿ ಪ್ರೇರಣೆಯನ್ನು ಮಾಡ್ತಾನೆ ಆ ರೀತಿಯಾಗಿ ಮಾಡಿದಾಗ ಕನಸಿಲಾದರೂ ತನ್ನ ಪಾದದ ನೆನಮನೀಯದೇ ಇಷ್ಟೆಲ್ಲ ವಿಷಯ ಪದಾರ್ಥಗಳ ಭೋಗದ ಬಗ್ಗೆ ಅಪೇಕ್ಷೆ ಇಚ್ಛೆ ಹುಟ್ಟಿದರೂ ಕೂಡ ಪರಮಾತ್ಮ ತನ್ನ ಸ್ಮರಣೆಯನ್ನು ತಂದುಕೊಡೋಲ್ಲ ಆದರೆ ಎಲ್ಲರೊಳಗಿದ್ದು ವಿಶ್ವನೆಂದೆನೆಸಿ ತಾನೇ ವಿಶ್ವನಾಮಕ ಅಂತ ಹೆಸರಿನಿಂದ ಜಾಗೃತಾವಸ್ಥಾ ಪ್ರೇರಕನಾಗಿ ಇತ್ತು ಸ್ಥೂಲ ವಿಷಯ ಪದಾರ್ಥದ ಭೋಗವನ್ನು ಮಾಡ್ತಾನೆ ಭಗವಂತ ಮನ ವಿಷಯದೊಳಗಿರಿಸಿ ನಮ್ಮ ಮನಸ್ಸು ಎಚ್ಚರದಿಂದ ಇದ್ದರೆ ಬಹಳ ಚಂಚಲವಾಗಿ ಇರ್ತಕ್ಕಂಥದ್ದು ಜಾಗೃತಾವಸ್ಥೆಯಲ್ಲಿ ಏನೇನೋ ಕಾರ್ಯಗಳನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡಿದರೂ ಕೂಡ ಮನಸ್ಸು ಚಂಚಲ ಉದಾಹರಣೆಗೆ ಶ್ರವಣಾದಿಗಳನ್ನು ಮಾಡಲಿಕ್ಕೆ ಅಂತ ಕೂತಿರ್ತೀವಿ ಬಹಳ ಶ್ರದ್ಧೆಯಿಂದ ವಿಷಯ ಅರ್ಥ ಆಗ್ತಾ ಇರುತ್ತೆ ವಿಷಯದ ಪರಿಚಯ ಇರುತ್ತೆ ಕೇಳಬೇಕು ಅನ್ನೋ ಆಸಕ್ತಿ ಇರುತ್ತೆ ಆದರೆ ಮನಸು ದೌರ್ಬಲ್ಯ ಎಲ್ಲೋ ಹೋಗಿ ಮತ್ತು ವಾಪಸ್ಸು ಬರುತ್ತೆ ಹೀಗೆ ಮನಸ್ಸು ಚಂಚಲವಾಗಿರ್ತಕ್ಕಂಥದ್ದು ಒಂದು ಇಂದ್ರಿಯ ನಿಗ್ರಹ ಆಗಬೇಕು ಅಂತಾದರೆ ಅದರಲ್ಲಿ ಮನಸ್ಸು ಬಹಳ ಚಂಚಲ ಸ್ವಭಾವದ್ದು ಒಂದು ಇಂದ್ರಿಯಗಳನ್ನು ಕುದುರೆಗೆ ಹೋಲಿಸಿರುವಂಥದ್ದು ಹಾಗೆ ಮನೋವೇಗ ಅನ್ನೋದು ಅತ್ಯಂತ ವೇಗವಾಗಿ ಇರ್ತಕ್ಕಂಥದ್ದು ಗೀತೆಯಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ಕುರಿತು ಪ್ರಾರ್ಥನೆಯನ್ನ ಅದೇ ಮಾಡ್ದಾನೆ ಚಂಚಲಂಹಿ ಮನ ಕೃಷ್ಣ ನೀ ಎಲ್ಲ ಉಪದೇಶವನ್ನು ಹೇಳ್ದು ಕೇಳಬೇಕು ಅಂತಿದೆ ಆದರೆ ಮನಸ್ಸು ಚಂಚಲವಾಗಿದೆ ಏನು ಮಾಡಬೇಕು ಅಂತ ಆದರೆ ಆಗ ಕೃಷ್ಣ ಹೇಳ್ತಾನೆ ಅಭ್ಯಾಸ ಏನ ತಕೋಂತಯ್ಯ ವೈರಾಗ್ಯ ಅಂತ ವಿಷಯ ವೈರಾಗ್ಯವೂ ಬರಬೇಕು ನಿರಂತರ ಅಭ್ಯಾಸ ಮಾಡಿದರೆ ಮಾತ್ರ ಮನಸ್ಸನ್ನು ಸ್ಥಿರೀಕರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೆ ಚಂಚಲ ಸಭಾವದ್ದು ಮಂಗದಂತೆ ಮರದಿಂದ ಮರಕ್ಕೆ ಹೇಗೆ ಹಾರುತ್ತೋ ಅಥವಾ ಹೂವು ದುಂಬಿಯಿಂದ ದುಂಬಿ ಹೂವಿನಿಂದ ಹೂವಿಗೆ ಹೇಗೆ ಹಾರುತ್ತೋ ಹಾಗೆ ಮನಸು ಕೂಡ ಜಗತ್ತಿನಲ್ಲಿ ಎಲ್ಲ ಕಡೆ ಸುತ್ತಾಡಿ ಬರುತ್ತೆ ಮನೋವೇಗದಷ್ಟು ವೇಗ ಮತ್ತು ಯಾವುದಕ್ಕೂ ಇಲ್ಲ ಆ ರೀತಿಯಾಗಿರ್ತಕ್ಕಂಥದ್ದು ಅವಿಶ್ರಾಂತವಾಗಿ ಸ್ವಲ್ಪವೂ ವಿಶ್ರಾಂತಿ ಇಲ್ಲದೇ ಇದ್ದಂಗೆ ಮನಸ್ಸು ಸದಾಕಾಲ ಚಟುವಟಿಕೆಯಿಂದನೇ ಇರ್ತದೆ ಕೊನೆಗೆ ಮನಸ್ಸು ಉಪರಮ ಹೊಂದೋದು ವಿಶ್ರಾಂತಿಯನ್ನು ಪಡೆಯೋದು ಯಾವಾಗ ಅಂದರೆ ಸುಷುಪ್ತಿಯ ಅವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲೂ ಕೂಡ ಮನಸ್ಸು ಚೈತನ್ಯದಿಂದನೇ ಇರ್ತಕ್ಕಂಥದ್ದು ಭಗವಂತನೇ ವಿಶ್ವ ತೈಜಸ ಪ್ರಾಜ್ಞೆ ಅಂತ ಮೂರು ರೂಪಗಳಿಂದ ಜಾಗೃತಾವಸ್ಥಾ ಸ್ವಪ್ನಾವಸ್ಥೆ ಮತ್ತೆ ಸುಷುಪ್ತಿಯ ಅವಸ್ಥೆಗೆ ಪ್ರೇರಕನಾಗಿರ್ತಕ್ಕಂಥದ್ದು ವಿಶ್ವನಾಮಕನಾಗಿ ಜೀವರ ಬಲ ಅಕ್ಷಿಸ್ತನಾಗಿ ನಮ್ಮ ಚಿನ್ಮಯ ಮತ್ತು ಜಡ ಮನಸ್ಸಿನೊಳಗೆ ಇದ್ದು ಎಚ್ಚರ ಅವಸ್ಥೆಯನ್ನು ನೀಡ್ತಕ್ಕಂಥವನು ಭಗವಂತನೇ ಯಾಕೆ ಹೀಗೆ ಮಾಡ್ತಾನೆ ಅಂತ ಕೇಳಿದ್ರೆ ಸರ್ವರೊಳಗಿದ್ದನುಭವಿಸುವನು ಸ್ಥೂಲ ವಿಷಯವ ವಿಶ್ವನೆಂದನೆ ಸೇತ ಜೀವರಿಗೆ ವಿಷಯ ಪದಾರ್ಥಗಳ ಭೋಗ ಆಗಬೇಕಾಗಿದೆ ಸ್ಥೂಲ ಪದಾರ್ಥಗಳ ಭೋಗ ಅದು ಆಗ್ತಕ್ಕಂಥದ್ದು ಜಾಗೃತಾವಸ್ಥೆಯಲ್ಲೇ ಆ ಭೋಗವನ್ನು ಜೀವರಿಗೆ ಮಾಡಿಕೊಡ್ಲಿಕ್ಕಾಗಿ ಭಗವಂತ ತಾನೂ ಭೋಗವನ್ನು ಮಾಡ್ತಾನೆ ವಿಶ್ವ ಮಂಡುಕ್ಯ ಉಪನಿಷತ್ ಭಾಷದಲ್ಲಿ ತಿಳಿಸ್ತಾರೆ ಸ್ಥೂಲ ಭೋಗಾನ್ ಇಂದ್ರಿಯೈ ಸಹ ಶುಭಾನ್ ಭುಕ್ತೆ ನ ಅಶುಭಾನ್ ಸರೋವರೊಳಗಿದ್ದನುಭವಿಸುವನು ಸ್ಥೂಲ ವಿಷಯವಾ ಸ್ಥೂಲ ವಿಷಯ ಅಂದರೆ ಅಲ್ಲಿ ಶುಭ ರಸ ಅಂದರೆ ಸ್ವಕ್ಯವನ್ನು ತಾನು ಸ್ವೀಕಾರ ಮಾಡ್ತಾನೆ ಜೀವರಿಗೆ ಪ್ರಾಕೃತವಾಗಿದ್ದನ್ನು ಉಣಿಸ್ತಾನೆ ಜೀವನಿಗೆ ವಿಷಯ ಪದಾರ್ಥಗಳ ಭೋಗ ಆದಮೇಲೆ ಆಯಾಸ ಆಗತ್ತೆ ಆಗ ಮನಸ್ಸು ಸೋತು ನಿದ್ರೆಗೆ ಶರಣಾಗತನಾಗಬೇಕು ಅಂತ ಮನಸ್ಸು ಇಚ್ಛೆಪಟ್ಟಾಗ ವಿಶ್ವನಾಮಕ ಪರಮಾತ್ಮ ಏನು ಮಾಡ್ತಾನೆ ತಾನು ಬಲ ಅಕ್ಷಿಸ್ತನಾಗಿದ್ದನಲ್ಲ ಅಲ್ಲಿಂದ ಹೊರಟು ಜೀವರ ಕಂಟದ ಮಾರ್ಗವಾಗಿ ಹೃದಯಕ್ಕೆ ಬಂದು ಅಲ್ಲಿ ಪ್ರಾಜ್ಞೆ ನಾಮಕ ಪರಮಾತ್ಮನಲ್ಲಿ ಲೀನಾಗ್ತಾನೆ ಆಗ ಜೀವನಿಗೆ ನಿದ್ರೆ ಅಥವಾ ಸುಶುಪ್ತಿಯ ಅವಸ್ಥೆ ಅಂತ ಅದೇ ಜೀವನಿಗೆ ವಿಶ್ರಾಂತಿ ಹೀಗೆ ಮನಸ್ಸು ಸೋತಾಗ ನಿದ್ದೆ ಮಾಡಬೇಕು ಅಂತ ಜೀವ ಅಪೇಕ್ಷೆ ಪಟ್ಟರೆ ಅದನ್ನು ಕೂಡ ಸ್ವತಂತ್ರತ್ವೇನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ನಿದ್ರಾವಸ್ಥೆಯಿಂದ ಜಾಗೃತಾವಸ್ಥೆಗೆ ಬರಬೇಕು ಅಂತಾದರೂ ಸ್ವತಂತ್ರತ್ವೇನ ಸಾಧ್ಯ ಇಲ್ಲ ಹೀಗೆ ಜಾಗೃತಾವಸ್ಥೆ ಪ್ರೇರಣೆ ಮಾಡ್ತಕ್ಕಂಥವನು ಭಗವಂತನೇ ವಿಶ್ವನಾಮಕನಾಗಿ ಬಲ ಅಕ್ಷಿಸ್ತನಾಗಿ ಇದ್ದು ಸ್ವಪ್ನವನ್ನು ಮಾಡ್ತಕ್ಕಂಥವನು ಕೂಡ ಸ್ವಪ್ನಾವಸ್ಥೆಯ ಪ್ರೇರಣಕ್ಕೂ ಕೂಡ ಪರಮಾತ್ಮನೇ ಜೀವರ ಕಂಠಸ್ಥಾನದಲ್ಲಿ ತೈಜಸ ನಾಮಕನಾಗಿ ಸುಷುಪ್ತಿಯ ಅಥವಾ ದೀರ್ಘ ನಿದ್ರೆ ಅಂತೇನು ಹೇಳ್ತೀವಿ ವಿಶ್ರಾಂತಿ ಅಂತ ಅಲ್ಲಿ ಕೂಡ ಭಗವಂತ ಹೃದಯದಲ್ಲಿ ಇದ್ದು ಪ್ರಾಜ್ಞಾನಾಮಕನಾಗಿ ಜೀವನನ್ನು ಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡಾಗ ಜೀವನಿಗೆ ನಿದ್ದೆ ಬರುತ್ತೆ ಆದ್ದರಿಂದ ಅವಸ್ಥಾತ್ರೆಯ ಪ್ರೇರಕ ಅಂದರೆ ನಿದ್ದೆ ಮಾಡಿಸೋನು ಅವನೇ ನಿದ್ದೆಯಿಂದ ಎಬ್ಸ್ತಕ್ಕಂಥವೂ ಅವನೇ ನಾವು ಅಲಾರಾಮ್ ಇಟ್ಕೊಂಡ್ವಿ ಮತ್ತೇನೋ ಮಾಡಿದ್ವಿ ನಾವು ಇಷ್ಟೊತ್ತಿಗೆ ಹೇಳಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ವಿ ಎಚ್ಚರಾಯಿತು ಊಹೂ ಎಲ್ಲವೂ ಕೂಡ ನಡೀತಕ್ಕಂಥದ್ದು ಭಗವಂತನಿಂದನೇ ಜೀವನಿಗೆ ಆಯಾಸ ಆದಾಗ ನಿದ್ದೆಯನ್ನು ತಂದುಕೊಡ್ತಕ್ಕಂಥವೂ ಭಗವಂತನೇ ವಿಷಯ ಪದಾರ್ಥಗಳ ಭೋಗದಿಂದ ಜೀವನಿಗೆ ಆಯಾಸ ಆಗತ್ತೆ ಆಗ ಪರಮಾತ್ಮನೇ ಜೀವರ ಮೇಲೆ ಕಾರುಣ್ಯದಿಂದ ಅವನ ವಿಶ್ರಾಂತಿಗಾಗಿ ಮತ್ತೆ ಎದ್ದ ಮೇಲೆ ಜಾಗರದ ಅವಸ್ಥೆಯಲ್ಲಿ ನವಚೈತನ್ಯದಿಂದ ಚಟುವಟಿಕೆಯಲ್ಲಿ ತೊಡಗಲಿ ಅಂತ ನಿದ್ದೆಯನ್ನು ಮಾಡಿಸ್ತಾನೆ ಭಗವಂತ ಅದಕ್ಕೆ ಉದಾಹರಣೆ ಕೊಡಬೇಕು ಅಂತ ಬಹಳ ಹಶುವಾಗಿತ್ತು ಚೆನ್ನಾಗಿ ಭೋಜನವನ್ನು ಮಾಡಿದ್ವಿ ಒಳ್ಳೆ ರುಚಿಕಟ್ಟಾಗಿರ್ತಕ್ಕಂಥ ಸುರುಚಿ ರುಚಿರ ಸುಗಂಧ ಶುಚಿ ಈ ರೀತಿಯಾಗಿರ್ತಕ್ಕಂಥ ಭೋಜನ ಆಮೇಲೆ ಒಂದು ನಿದ್ದೆ ಬಂದರೆ ಚೆನ್ನಾಗಿರತ್ತೆ ಅಂತ ಅನ್ ಆ ವಿಶ್ವನಾಮಕ ಪರಮಾತ್ಮ ಮಾರ್ಗದಿಂದ ಬಂದು ಹೃದಯದಲ್ಲಿರ್ತಕ್ಕಂಥ ತನ್ನದೇ ಆದ ಪ್ರಾಜ್ಞ ರೂಪವನ್ನು ಅಲಿಂಗನ ಮಾಡಿಕೊಂಡು ಜೀವನಿಗೆ ನಿದ್ರೆಯನ್ನು ಉಂಟು ಮಾಡ್ತಾನೆ ಇದು ಭಗವಂತ ಮಾಡ್ತಕ್ಕಂಥ ಕಾರುಣ್ಯದ ಕಾರ್ಯ ಹಂಗಾರೆ ಎಲ್ಲಿರ್ತಾನೆ ಭಗವಂತ ಅಂದರೆ ಮನದೊಳಗೆ ತಾನಿದ್ದು ಮನವೆಂದೆನಿಸಿಕೊಂಬನು ಅಂತ ಹಂಗಾರೆ ಜಾಗೃತಾವಸ್ಥೆ ಅಂದ್ರೇನು ನಿದ್ರೆ ಅಂದ್ರೇನು ಅಂತ ಪ್ರಶ್ನೆ ಬಂದರೆ ನಾವು ನಿದ್ದೆ ಮಾಡಿರೋ ಸಂದರ್ಭದಲ್ಲಿ ನಮ್ಮ ಮನಸ್ಸು ನಿಷ್ಕ್ರಿಯವಾಗಿ ತಾನೂ ಮಲ್ಕೊಂಡಿರುತ್ತೆ ಸುಷುಪ್ತಿಯವಸ್ಥೆಯಲ್ಲಿ ರುದ್ರಾದಿ ದೇವತೆಗಳಿಂದ ಹಿಡಿದು ಎಲ್ಲ ದೇವತೆಗಳು ಕೂಡ ಉಪರಮ ಹೊಂದಿರ್ತಾರೆ ಎಚ್ಚರದಲ್ಲಿರ್ತಕ್ಕಂಥವರು ಅಂತಾದರೆ ಭಗವಂತ ಬ್ರಹ್ಮವಾಯುಗಳು ಮತ್ತು ಸರಸ್ವತಿ ಭಾರತೀಯರ ಮಾತು ಯಾವಾಗ ಜೀವ ಜಾಗ್ರತಾವಸ್ಥೆಗೆ ಬರ್ತಾನೆ ಆಗ ಮನಸ್ಸು ಸಕ್ರಿಯವಾಗಲಿಕ್ಕೆ ಪ್ರಾರಂಭ ಆಗತ್ತೆ ವಸ್ತುತಃ ಮನಸ್ಸು ಜಡ ಆಗಿದ್ದರೂ ಕೂಡ ಸ್ವತಃ ಅದು ಕಲ್ಲಿನಂತೆ ಇರುತ್ತೆ ಅದರೊಳಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಿಯೆ ಇಲ್ಲ ಕ್ರಿಯಾಶೀಲವಾಗಿರ್ತಕ್ಕಂಥ ಜೀವನ ಚಿನ್ಮಯ ಮನಸ್ಸು ತತ್ವಾಭಿಮಾನಿಗಳ ಮತ್ತು ಭಗವಂತನ ಪ್ರವೇಶ ಇಲ್ಲದೇ ಇದ್ದರೆ ಅಲ್ಲಿನಂತೆ ಜಡ ಸದೃಶವಾಗೇ ಬಿದ್ದಿರ್ತಿತ್ತು ಹೃದಯದಲ್ಲಿರ್ತಕ್ಕಂಥ ಬಿಂಬರೂಪನಾಗಿರ್ತಕ್ಕಂಥ ಭಗವಂತ ಪ್ರಾಜ್ಞಾನ ರೂಪದಿಂದ ವಿಶ್ವರೂಪ ಪ್ರಾದುರ್ಭಾವವಾಗಿ ಜೀವನೊಟ್ಟಿಗೆ ಬಾಹ್ಯ ಸ್ಥೂಲ ಶರೀರದ ಬಲಗಣ್ಣಿಗೆ ಯಾವಾಗ ಬರ್ತಾನೋ ಆಗ ಪ್ರಾಜ್ಞ ಭಗವಂತನ ಮನಸ್ಸು ಕೂಡ ಜತೆಗೆ ಬರತ್ತೆ ಅಲ್ಲಿಗೆ ಬಂದು ಬಲಗಣ್ಣಿನಲ್ಲಿರ್ತಕ್ಕಂಥ ಜೀವನ ಚಿನ್ಮಯ ಮನಸ್ಸಿನೊಳಗೆ ಸೇರಿ ವ್ಯಾಪ್ತಿ ಆಗತ್ತೆ ಹೀಗೆ ಭಗವಂತ ಜಾಗೃತಾವಸ್ತು ಪ್ರೇರಕನಾಗ್ತಾನೆ ಇದೆಲ್ಲ ಹೇಗೆ ನಡೆಯುತ್ತೆ ಒಂದು ದುಷ್ಟಾಂತ ಕೊಡ್ರಿ ಅಂತ ಕೇಳಿದ್ರೆ ಇದ್ದಲಿನೊಳಗೆ ಬೆಂಕಿ ವ್ಯಾಪ್ಸ್ದಾಗ ಕಪ್ಪಾಗಿರ್ತಕ್ಕಂಥ ಇದ್ದಲಿಗೆ ಒಳ್ಳೆಯ ಕೆಂಪು ಸೌಂದರ್ಯ ಹೊಳಪಾಗಿ ಹೊಳಿಲಿಕ್ಕೆ ಪ್ರಾರಂಭ ಆಗುತ್ತೆ ಅಷ್ಟೇ ಅಲ್ಲ ಆ ಇದ್ದಲಿನಡಿ ಸುಪ್ತವಾಗಿರ್ತಕ್ಕಂಥ ಗುಣಗಳ ಅಭಿವ್ಯಕ್ತಿ ಧನತ್ವ ಪಾಚಕತ್ವ ಶೋಷಕತ್ವ ಪ್ರಕಾಶತ್ವ ಈ ಎಲ್ಲ ಗುಣಗಳು ಕೂಡ ಕಪ್ಪಾದ ಜಡಭೂತವಾಗಿರ್ತಕ್ಕಂಥ ಇದ್ದಿನಲ್ಲಿ ಅಗ್ನಿ ಅಗ್ನಿಂತರ್ಗತನಾಗಿರ್ತಕ್ಕಂಥ ಹರಡೀಪತಿ ಪರಶುರಾಮ ಪ್ರವೇಶಗೊಂಡಾಗ ಹೇಗೆ ಅಭಿವ್ಯಕ್ತಿ ಆಗತ್ತೋ ಅದೇ ರೀತಿಯಲ್ಲಿ ಜೀವನ ಮನಸ್ಸು ನಿಷ್ಕ್ರಿಯವಾಗಿರ್ತಕ್ಕಂಥದ್ದು ಆ ಚಿನ್ಮಯ ಮನಸ್ಸಿನೊಳಗೆ ಭಗವಂತನ ಪ್ರವೇಶ ಆದಾಗ ಆ ಚಿನ್ಮಯ ಮನಸ್ಸು ಸಕ್ರಿಯವಾಗಿ ಈ ಜಡ ಮನಸ್ಸಿನೊಳಗೆ ಸೇರಿ ಅದನ್ನು ಸಕ್ರಿಯ ಮಾಡುತ್ತೆ ಈಗ ಈ ಜಡ ಮನಸ್ಸು ಏನು ಮಾಡುತ್ತೆ ವಿಷಯ ಪದಾರ್ಥಗಳನ್ನು ಹುಡುಕೊಂಡು ತಾನು ಏನೇನು ಭೋಗ ಮಾಡಲಿಕ್ಕೆ ಬೇಕಾಗಿದೆಯೋ ಜಾಗೃತಾವಸ್ಥೆಯಲ್ಲಿ ಏನೆಲ್ಲ ಭೋಗದ ಅಪೇಕ್ಷೆ ಇದೆಯೋ ಅದನ್ನು ಹುಡುಕೊಂಡು ಹೋಗುವಂತೆ ಭಗವಂತ ಪ್ರೇರಣೆ ಮಾಡ್ತಾನೆ ಮನಸ್ಸು ಹುಡುಕೊಂಡು ಹೋಗತ್ತೆ ಆದ್ದರಿಂದ ಎಲ್ಲ ಪದಾರ್ಥಗಳಲ್ಲಿ ಅರಸ್ಕೊಂಡು ಹೋಗಿ ತನಗೆ ಯಾವುದು ಇಷ್ಟ ಆಗತ್ತೋ ಸುಸಮೀಚೀನವಿದು ಉಪಾದೇಯವೆಂದು ಅರುಪಿ ಇದು ಸ್ವೀಕಾರಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಇದು ನಿನಗೆ ಸರಿಯಾದದ್ದು ಅಂತ ಮನಸ್ಸಿನಲ್ಲಿ ಭಗವಂತ ಪ್ರೇರಣೆ ಮಾಡಿದಾಗ ಮನಸ್ಸು ಅಲ್ಲಿ ನೆಲೆಯಾಗಿ ನಿಲ್ಲತ್ತೆ ದುಂಬಿ ಹೆಂಗೆ ಹತ್ತಾರು ಹೂವುಗಳನ್ನು ಹುಡುಕೊಂಡು ಹೋಗಿ ಕೊನೆಗೆ ಯಾವುದೋ ಒಂದು ಹೂವಿನ ಮೇಲೆ ಹೋಗಿ ಸ್ವಲ್ಪ ಹೊತ್ತು ಕೂಡತ್ತಲ್ಲ ಆ ರೀತಿಯಾಗಿ ಮನಸ್ಸು ಹೋಗಿ ತನಗೆ ಇಷ್ಟವಾಗಿರ್ತಕ್ಕಂಥ ಭೋಗ ಪದಾರ್ಥವನ್ನು ಹೋಗುತ್ತೆ ಭಗವಂತ ಅದಕ್ಕೆ ಆ ಮನಸ್ಸಿಗೆ ಪ್ರೇರಣೆ ಮಾಡ್ತಾನೆ ಇದು ಉಪಾದೇಯ ಆ ಸ್ವೀಕಾರಕ್ಕೆ ಅಂಗವಾಗಿರ್ತಕ್ಕಂಥದ್ದು ಈ ಪ್ರೇರಣೆ ಹೇಗೆ ಮಾಡ್ತಾನೆ ಅಂದರೆ ಆಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಮಾಡ್ತಾನೆ ಹೊರತು ಆ ಯೋಗ್ಯತೆಯಲ್ಲಿ ಸ್ವಲ್ಪವೂ ವ್ಯತ್ಯಾಸ ಮಾಡದೆ ಇದ್ದಂಗೆ ಪ್ರೇರಣೆಯನ್ನು ಮಾಡ್ತಾನೆ ಆ ಜೀವ ಸಾತ್ವಿಕ ಆಗಿದ್ದ ಅಂತಾದರೆ ಅವನಿಗೆ ವಿಷಯ ಪದಾರ್ಥಗಳ ಭೋಗ ಮಾಡುವ ಕಾಲಕ್ಕೆ ಅನುಸಂಧಾನಗಳನ್ನು ಕೊಡ್ತಾನೆ ಭಗವಂತನ ಅಚಿಂತ್ಯದ್ಭುತ ಸೃಷ್ಟಿ ಅಚಿಂತ್ಯದ್ಭುತವಾಗಿರ್ತಕ್ಕಂಥ ಈ ಪದಾರ್ಥವನ್ನು ಭಗವಂತ ಸೃಷ್ಟಿ ಮಾಡಿದ್ದಷ್ಟೇ ಅಲ್ಲದೆ ನನಗೆ ಪ್ರಾಪ್ತಿಯಾಗುವಂತೆ ಅನುಗ್ರಹ ಮಾಡಿದ್ದಾನೆ ಈ ಪದಾರ್ಥದ ಭೋಗದಿಂದ ನನಗೆ ಸುಖ ಸಾಧನತ್ವದ ಸಿದ್ಧಿ ಅಂತ ಈ ರೀತಿಯಾಗಿ ಜೀವ ಅನುಸಂಧಾನ ಅನುಗ್ರಹವನ್ನು ಮಾಡತಕ್ಕಂಥವನು ಕೂಡ ಪರಮಾತ್ಮನೇ ಹೀಗೆ ಯಾವಾಗ ಭಗವಂತನ ಚಿಂತನೆಯನ್ನು ಆ ವಿಷಯ ಪದಾರ್ಥಗಳ ಭೋಗನ ಸಂದರ್ಭದಲ್ಲೂ ಮಾಡ್ತಾನೋ ಆಗ ಆ ಚಿಂತನೆ ಅವನಿಗೆ ತಾರಕ ಸಂಸಾರ ಬಂಧನದಿಂದ ಬಿಡುಗಡೆಗೆ ಕಾರಣವಾಗ್ತಕ್ಕಂಥದ್ದು ಆದ್ದರಿಂದ ಜಡಭೂತವಾಗಿರ್ತಕ್ಕಂಥ ಮನಸ್ಸಿನ ಸ್ವಂತ ವ್ಯಾಪಾರ ಸ್ವತಃ ಅಲ್ಲ ಅಲ್ಲಿ ಮನದೊಳಗೆ ತಾನಿದ್ದು ಮನವೆಂದೆನೆಸಿಕೊಂಬನು ಮನ ಅಂತ ಕರೆಸ್ಕೊಂಡು ಭಗವಂತ ತಾನೇ ಪ್ರೇರಣೆ ಮಾಡ್ತಾನೆ ಆದ್ದರಿಂದನೇ ಆ ಜಡಭೂತವಾಗಿರ್ತಕ್ಕಂಥ ಕಲ್ಲಿನಂತೆ ಇರುವ ಮನಸ್ಸಿಗೂ ಕೂಡ ವಿಷಯ ಪದಾರ್ಥಗಳ ಸಾಮರ್ಥ್ಯ ಭಗವಂತನಿಂದನೇ ಸಾಧ್ಯ ಆಗ್ತಕ್ಕಂಥದ್ದು ಇದು ಭಗವಂತ ಒಳಗೆ ಪ್ರವೇಶ ಮಾಡಿದ್ರಿಂದ ಆಗ್ತಕ್ಕಂಥ ಚಿನ್ಮಯ ಮನಸ್ಸಿನ ವ್ಯಾಪಾರ ಭಗವಂತನೇ ಮನಸ್ಸನ್ನು ವಿಷಯದೊಳಗೆ ಇರಿಸ್ತಾನೆ ಅಂತ ಮನ ವಿಷಯದೊಳಗಿರಿಸಿ ಅಂತ ದಾಸರೆಯಲ್ಲಿ ಪ್ರಯೋಗವನ್ನು ಮಾಡಿರುವಂಥದ್ದು ಭಾಗವತದಲ್ಲಿ ತಿಳಿಸ್ತಾರೆ ಸ್ವನಿರ್ಮಿತೇಶು ನಿರ್ವಿಷ್ಟೋ ಭುಕ್ತೇ ಭೂತೇಶು ತದ್ಗತಾನಂದ ತಾನೇ ನಿರ್ಮಾಣ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ತಾನೇ ಪ್ರವೇಶ ಮಾಡ್ತಾನೆ ಭಗವಂತ ಅದಕ್ಕೆ ಸೌಂದರ್ಯವನ್ನು ಕೊಡ್ತಾನೆ ಕೊನೆಗೆ ತಾನೇ ಶುಭವನ್ನು ಸ್ವೀಕಾರ ಮಾಡಿ ಜೀವರಿಗೆ ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ಪ್ರಕೃತ ರಸವನ್ನು ಉಣಿಸ್ತಾನೆ ಆ ಮೂಲಕ ಜೀವರಿಗೆ ವಿಷಯ ಪದಾರ್ಥಗಳ ಭೋಗವನ್ನು ಮಾಡಿಸಿ ಜೀವರನ್ನು ರಕ್ಷಣೆ ಮಾಡ್ತಾನೆ ಭಗವಂತ ವಿಷಯಗತ ವಿಷಯ ಪ್ರೇರಕ ವಿಷಯ ಚಿಂತನ ವಿಷಯ ಭೋಗ ಎಲ್ಲವೂ ನೀನೆ ಅಂತ ಯಾರು ಚಿಂತನೆ ಮಾಡ್ತಾರೋ ಅವರಿಗೆ ಸಂಸಾರ ಬಂಧನದಿಂದನೇ ಬಿಡಿಸ್ತಾನೆ ಭಗವಂತ ಭಗವಂತನ ಶರೀರದ ಪ್ರತಿಯೊಂದು ಅಂಗವೂ ಕೂಡ ಆಯಾ ಅಂಗದ ಆಕಾರದಲ್ಲೇ ಇದ್ದರೂ ಕೂಡ ಸರ್ವಾಂಗ ಪರಿಪೂರ್ಣವಾಗಿ ಇರ್ತಕ್ಕಂಥದ್ದು ಮುಂದೆ ತಿಳಿಸ್ತಾರೆ ಪಂಚನಾರಿ ತುರಗ ನವನಾರಿ ಕುಂಜರ ಅಂತೆಲ್ಲ ಹಾಗೆ ದೂರದಿಂದ ನೋಡಿದ್ರೆ ಒಂದ ಆನೆಯ ರೀತಿಯಲ್ಲಿ ಹತ್ತಿರ ಹೋಗಿ ನೋಡಿದ್ರೆ ಒಂದೊಂದು ಅವಯವೂ ಕೂಡ ಸರ್ವಾಂಗ ಪರಿಪೂರ್ಣವಾಗಿರ್ತಕ್ಕಂಥ ಒಬ್ಬ ಸ್ತ್ರೀ ಆ ರೀತಿಯಾಗಿ ಚಿತ್ರದಲ್ಲಿ ಹೇಗೆ ನೋಡ್ತೀವೋ ಹಾಗೆ ಭಗವಂತ ಎಲ್ಲ ಅವಯವಗಳಿಂದ ಸರ್ವಾಂಗ ಪರಿಪೂರ್ಣನಾಗಿಯೇ ಇರ್ತಾನೆ ಪ್ರಾಜ್ಞೆ ಮೂರ್ತಿಯ ಮನಸ್ಸು ಪ್ರಾಜ್ಞನ ಶರೀರದಲ್ಲಿ ಮನಸ್ಸಿನ ಆಕಾರದಲ್ಲೇ ಇರ್ತಕ್ಕಂಥದ್ದು ಸ್ವಯಂ ಕಣ್ಣು ಕೈ ಕಾಲು ಎಲ್ಲ ಅವಯವಗಳು ಕೂಡ ಇರ್ತಕ್ಕಂಥದ್ದು ಹೀಗೆ ಜೀವನ ಚಿನ್ಮಯ ಮನಶ ಆ ಭಗವಂತ ಪ್ರವೇಶ ಮಾಡಿ ಮನದೊಳಗೆ ತಾನಿದ್ದು ಮನ ಎಂದೆನಿಸಿಕೊಂಬನೋ ಅಂತ ಆಗ ಚಿನ್ಮಯ ಮನಸ್ಸು ಏನು ಮಾಡುತ್ತೆ ಬಾಹ್ಯ ಜಡ ಪ್ರವೇಶ ಮಾಡುತ್ತೆ ಬಾಹ್ಯ ಜಡ ಮನಸ್ಸು ವಿಷಯ ಪದಾರ್ಥಗಳನ್ನು ಅರಸಿ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡುತ್ತೆ ಹಾರಾಡ್ಲಿಕ್ಕೆ ಶುರುವಾಗುತ್ತೆ ಮೊದಲು ಪರಮಾತ್ಮ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಮನಸ್ಸಿನಲ್ಲಿ ಭಗವಂತನ ರೂಪ ಇತ್ತೋ ಇರಲಿಲ್ವೋ ಅಂತ ಪ್ರಶ್ನೆ ಬಂದರೆ ಮೊದಲೂ ಜೀವನ ಮನಸ್ಸಿನಲ್ಲಿ ಭಗವಂತನ ರಮ ಬ್ರಹ್ಮಾದಿ ಎಲ್ಲ ದೇವತೆಗಳ ಮನೋರೂಪಗಳು ಕೂಡ ಇತ್ತು ಆದರೆ ನಿಷ್ಕ್ರಿಯವಾಗಿತ್ತು ಆದರೆ ಈಗ ಹೊಸದಾಗಿ ಮತ್ತೆ ಭಗವಂತ ಪ್ರವೇಶ ಮಾಡಿದಾಗ ಈ ರೂಪ ಹಿಂದೆ ಇದ್ದ ರೂಪಗಳ ಜೊತೆಗೆ ಸೇರಿ ಒಂದಾದಾಗ ಬಾಹ್ಯ ಮನಸ್ಸಿನಲ್ಲಿ ಚಟುವಟಿಕೆ ಅಥವಾ ಚೈತನ್ಯದಿಂದ ಕ್ರಿಯೆ ಅನ್ನೋದು ಪ್ರಾರಂಭ ಆಗತ್ತೆ ನಾನಾ ಬಗೆಯಾಗಿರ್ತಕ್ಕಂಥ ಭಾವನೆಗಳೆಲ್ಲ ಮನಸಿನಲ್ಲಿ ರೂಪುಗೊಳ್ಳುತ್ತೆ ಮನಸಿನಲ್ಲಿ ಬರ್ತಕ್ಕಂಥ ಭಾವಗಳನ್ನು ಉಪನಿಷತ್ತು ಹೇಳುತ್ತೆ ಒಂದಲ್ಲ ಎರಡಲ್ಲ ನೂರಲ್ಲ ಸಾವಿರಾರು ಹೇಗೆ ಸಮುದ್ರದಲ್ಲಿ ಇರ್ತಕ್ಕಂಥ ಸಣ್ಣ ಅಲೆಗಳು ಅತೀ ಸಣ್ಣ ಅಲೆಗಳು ದೊಡ್ಡ ಅಲೆಗಳು ಹೀಗೆ ಅಸಂಖ್ಯಾತ ಅಲೆಗಳು ಎಲ್ಲವೂ ಕೂಡ ನಿರಂತರವಾಗಿ ಹೆಂಗೆ ಸಮುದ್ರದಲ್ಲೇ ಇರ್ತಾವೋ ಹಾಗೆ ಮನಸ್ಸಿನಿಂದ ನಾನಾ ರೀತಿಯಾಗಿರ್ತಕ್ಕಂಥ ಭಾವಗಳು ಉದ್ಭವಿಸುತ್ತವೆ ಕಾಮ ಸಂಕಲ್ಪ ವಿಚಿಕಿತ್ಸಾ ಶ್ರದ್ಧಾ ಅಶ್ರದ್ಧ ಧೃತಿ ಅದೃತಿ ಅಂಥೇಳಿ ಉಪನಿಷತ್ತು ತಿಳಿಸುತ್ತೆ ಇದೆಲ್ಲವೂ ಕೂಡ ಮನಸಿನ ನಾನಾ ವೃತ್ತಿಗಳು ವಿಷಯ ಪದಾರ್ಥಗಳಲ್ಲಿಯೂ ಭಗವಂತನ ಮತ್ತು ಬ್ರಹ್ಮಾದಿ ರೂಪಗಳು ಆಯಾ ಪದಾರ್ಥಗಳ ಆಕಾರದಲ್ಲೇ ಇರ್ತಕ್ಕಂಥದ್ದು ಮನಸ್ಸಿನೊಳಗಿರ್ತಕ್ಕಂಥ ರೂಪಗಳು ಮನಸ್ಸಿನ ಜೊತೆಗೆ ವಿಷಯ ಪದಾರ್ಥಗಳ ಒಳಗಿರ್ತಕ್ಕಂಥ ರೂಪಗಳು ಮತ್ತು ವಿಷಯ ಪದಾರ್ಥದ ಜೊತೆಗೆ ಹೋಗೋದರಿಂದ ನಮಗೆ ಆ ಪದಾರ್ಥದ ಅಪೇಕ್ಷೆ ಅನ್ನೋದು ಉಂಟಾಗತ್ತೆ ಹೀಗೆ ಭಗವಂತ ಮನಸ್ಸಿಗೂ ವಿಷಯ ಪದಾರ್ಥಗಳಿಗೂ ಒಂದಕ್ಕೊಂದು ಸನ್ನಿಕರ್ಷ ಅಥವಾ ಸಂಪರ್ಕವನ್ನು ಉಂಟು ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಾದರೆ ನಮಗೆ ಒಳ್ಳೆ ಹೊಟ್ಟೆ ಹಸಿವಾಗಿದೆ ಅಂತಾದರೆ ಊಟ ಮಾಡಲಿಕ್ಕೆ ಏನು ಬೇಕೋ ವ್ಯವಸ್ಥೆಗೆ ಹುಡುಕ್ತಿವಿ ಎಲ್ಲಿ ಊಟ ಸಿಗಬಹುದು ಅಂತ ಆಗ ಮನಸ್ಸು ಹೇಳುತ್ತೆ ಇಲ್ಲೆಲ್ಲೋ ಶುದ್ಧವಾದ ಅಡುಗೆ ತಯಾರಾಗಿದೆ ಅಂತ ಆ ಕಡೆಗೆ ನಮ್ಮ ಮನಸು ಪ್ರಯತ್ನವನ್ನು ಮಾಡುತ್ತೆ ಶರೀರದಕ್ಕೆ ತಕ್ಕಂತೆ ಸ್ಪಂದನೆಯನ್ನು ಮಾಡಿ ಊಟಕ್ಕೆ ತಯಾರಾಗತ್ತೆ ಸಿದ್ಧವಾಗತ್ತೆ ಹೀಗೆ ಭಗವಂತನೇ ಈ ರೀತಿಯಾಗಿ ನಮಗೆ ಮನಸ್ಸನ್ನು ಪ್ರೇರಣೆ ಮಾಡತಕ್ಕಂಥವನು ಮನಸ್ಸಿನೊಳಗಿರ್ತಕ್ಕಂಥ ರೂಪಗಳು ವಿಷಯ ಪದಾರ್ಥಗಳೊಳಗೆ ಇರ್ತಕ್ಕಂಥ ರೂಪಗಳು ಕೂಡ ಅಭೇದ ಚಿಂತನೆ ಅದೇ ಪರಮಾತ್ಮನೇ ಇಲ್ಲೂ ಇರ್ತಾನೆ ಅಲ್ಲೂ ಇರ್ತಾನೆ ದೀಪಕ್ಕೂ ಪ್ರಕಾಶಕ್ಕೂ ಹೇಗೆ ಭೇದ ಇಲ್ಲ ಅಭೇದ ಚಿಂತನೆಯೋ ಆದರೆ ವ್ಯವಹಾರದಲ್ಲಿ ದೀಪದ ಪ್ರಕಾಶ ಅಂತ ಹೇಳ್ತೀವಿ ದೀಪಕ್ಕೂ ಪ್ರಕಾಶಕ್ಕೂ ಅಭೇದ ಚಿಂತನೆ ಏನೂ ವ್ಯತ್ಯಾಸ ಇಲ್ಲ ದೀಪ ಅಂದರೂ ಒಂದೇ ಪ್ರಕಾಶ ಅಂದರೂ ಒಂದೇ ಆದರೆ ಹೇಳಬೇಕಾದ್ರೆ ದೀಪದ ಪ್ರಕಾಶ ಅಂತ ಹೇಳ್ತೀವಲ್ಲ ವ್ಯವಹಾರದಲ್ಲಿ ಭೇದ ತೋರಿದಂತೆ ಕಂಡರೂ ಕೂಡ ಅಭೇದ ಚಿಂತನೆ ಹೇಗೆ ಮಾಡ್ತೀವೋ ಹಾಗೆ ಭಗವಂತ ಆ ವಿಷಯ ಪದಾರ್ಥದಲ್ಲಿರ್ತಕ್ಕಂಥವನೇ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥವನೇ ಆ ವಿಷಯ ಪದಾರ್ಥದಲ್ಲಿರುವ ತನ್ನ ರೂಪಕ್ಕೆ ಅಭಿಮುಖೀಕರಣವನ್ನು ಮಾಡಿ ವಿಷಯಕ್ಕೂ ವಸ್ತುವಿಗೂ ಸನ್ನಿಕರ್ಷ ಆಗುವಂತೆ ಮಾಡಿ ನಮಗೆ ಕಣ್ಣಿಗೆ ಅಥವಾ ಕಿವಿಗೆ ಆ ಪದಾರ್ಥಗಳ ಅಭಿವ್ಯಕ್ತಿ ಅಥವಾ ಗೋಚರ ಆಗುವಂಗೆ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥವೋ ಅವನೇ ತಾನೇ ಮನಸ್ಸಿನಲ್ಲಿ ಇದು ಇದು ಉಪಾಧೆಯ ಕೊಡೋನೋ ಅವನೇ ಕೊನೆಗೆ ಆ ವಿಷಯ ಭೋಗವನ್ನ ತಾನು ಮಾಡಿ ನಮಗೆ ವಿಷಯ ಭೋಗವನ್ನ ಭೋಗವನ್ನು ಮಾಡಿಸಿ ನಮಗೆ ಅದರಿಂದ ತರ್ಪಕ ಶಕ್ತಿ ತೃಪ್ತಿಯನ್ನು ಕೊಡ್ತಕ್ಕಂಥವನು ಕೂಡ ಭಗವಂತ ಯಾಕೆ ಹೀಗೆ ಮಾಡ್ತಾನೆ ಅಂದರೆ ಜೀವನಿಗೆ ತೃಪ್ತಿಯನ್ನು ಕೊಡಬೇಕು ಅವನಿಗೆ ಭೋಗದ ಆನಂದವನ್ನು ಕೊಡಬೇಕು ಅಂತ ಮಾಡ್ತಾನೆ ಇದು ಕೇವಲ ಲೀಲೆ ಬಿಂಬಕ್ರಿಯಾಧೀನದಿಂದ ತಾನೇ ಪ್ರತಿಬಿಂಬ ಕ್ರಿಯೆ ಆಗೋದ್ರಿಂದ ತಾನು ಮಾಡ್ತಾನೆ ಅದನ್ನೇ ಮನ ವಿಷಯದೊಳಗೆ ಇರಿಸಿ ವಿಷಯವ ಮನದೊಳಗಿರಿಸಿ ಅಂದರೂ ಒಂದೇ ಮನ ವಿಷಯದೊಳಗಿರಿಸಿ ಅಂದರೂ ಒಂದೇ ವಿಷಯವ ಮನದೊಳಗೆ ನೆಲೆಗೊಳಿಸಿ ಇದು ಹೇಗೆ ಮಾಡತಾನೆ ಅಂತ ಕೇಳಿದ್ರೆ ದೃಷ್ಟಾಂತ ಕೊಡಬೇಕು ಅಂತಾದರೆ ಕೆಲವು ಸಲ ನಮಗೆ ಹಶುವಾಗಿರೋದಿಲ್ಲ ಒಳ್ಳೆ ಮೈಸೂರು ಪಾಕ್ ವಾಸನೆ ಬಂದರೆ ಅಥವಾ ಒಳ್ಳೆ ಜಿಲೇಬಿನೋ ಜಹಾಂಗೀರೋ ಕಣ್ಣಿಗೆ ಬಣ್ಣ ಕಂಡ್ರೆ ತಿನ್ನಬೇಕು ಅಂತ ಹೊಟ್ಟೇಲಿ ಒಂದು ಒಂದು ಎಮ್ ನೀರು ಹೋಗ್ಲಿಕ್ಕೂ ಜಾಗ ಇಲ್ಲದೇ ಇದ್ದರೂ ಕೂಡ ವಿಷಯ ಪದಾರ್ಥದ ಅಪೇಕ್ಷೆ ಆ ನೋಟ ಅಥವಾ ಬಣ್ಣ ಸುವಾಸನೆಯಿಂದ ನಮಗೆ ಆಗುವಂತೆ ಮಾಡ್ತಕ್ಕಂಥವನು ಆ ಚಪಲ ಉಂಟು ಮಾಡ್ತಕ್ಕಂಥವನ್ನೇ ಭಗವಂತ ವಿಷಯ ಪದಾರ್ಥದೊಳಗೆ ಇರ್ತಕ್ಕಂಥ ಭಗವಂತನ ರೂಪಗಳೇ ಅಯಸ್ಕಾಂತದಂತೆ ಮನಸ್ಸಿನೊಳಗಿರ್ತಕ್ಕಂಥ ರೂಪವನ್ನು ಸೆಳೆದು ತನ್ನ ಹತ್ತಿರಕ್ಕೆ ಬರಮಾಡಿಕೊಂಡು ಆಲಿಂಗಿಸಿ ಸುಖ ನೀಡುತ್ತೆ ಇದನ್ನೇ ವಿಷಯವ ಮನದೊಳಗೆ ನೆಲೆಗೊಳಿಸಿ ಇದು ಬೇಕೇ ಬೇಕು ಅನ್ನೋ ಅಭಿಪ್ರಾಯವನ್ನು ಜೀವನಿಗೆ ಉಂಟು ಭಗವಂತ ಅದನ್ನೇ ವಿಷಯವ ಮನದೊಳಗೆ ನೆಲೆಗೊಳಿಸಿ ಅಂತ ದಾಸ ಹೇಳಿರೋದು ಅಥವಾ ಮನಸ್ಸಿನೊಳಗಿರ್ತಕ್ಕಂಥ ಪರಮಾತ್ಮನ ಬ್ರಹ್ಮಾದಿ ರೂಪಗಳು ವಿಷಯದಲ್ಲಿರ್ತಕ್ಕಂಥ ಅವರ ರೂಪಗಳೊಂದಿಗೆ ಸೇರಿ ಒಂದಾಗೋದ್ರಿಂದ ಮನಸ್ಸು ವಿಷಯದಲ್ಲಿ ಅಂದರೂ ಸರಿ ವಿಷಯ ಮನಸ್ಸಿನಲ್ಲೂ ಅಂದರೂ ಕೂಡ ಅದೇ ಅಭಿಪ್ರಾಯವು ಬರ್ತಾ ಇರತಕ್ಕಂಥದ್ದು ಬಲು ನೂತನವಿದು ಆ ಅಭಿಪ್ರಾಯವನ್ನು ಅಪೇಕ್ಷೆಯನ್ನು ಹುಟ್ಟಿಸ್ತಕ್ಕಂಥವನು ಭಗವಂತನೇ ಭಗವಂತನ ಎಲ್ಲ ರೂಪಗಳು ಕೂಡ ಸಚ್ಚಿದಾನಂದಮಯ ಜ್ಞಾನಾನಂದಮಯವಾಗಿರ್ತಕ್ಕಂಥದ್ದು ಅನಂತ ಸೌಂದರ್ಯದ ಕನಿ ನಿತ್ಯ ನೂತನವಾಗಿರ್ತಕ್ಕಂಥದ್ದು ಆದರೂ ಕೂಡ ನಿರ್ದುಷ್ಟವಾಗಿ ಉಪಾದೇಯವಾಗಿ ಇರ್ತಕ್ಕಂಥ ವಸ್ತುಗಳು ಅಂತ ಜೀವನಿಗೆ ಪ್ರೇರಣೆ ಮಾಡ್ತಕ್ಕಂಥವನು ಭಗವಂತನೇ ಮೊದಲಿಗೆ ಕಬ್ಬಿಣ ಇದೆ ನೋಡಲಿಕ್ಕೆ ಆಕಾರ ರೂಪ ಬಣ್ಣ ಯಾವುದು ಚೆನ್ನಾಗಿಲ್ಲ ಕಪ್ಪು ಬಣ್ಣ ಅದರೊಳಗೆ ಅಗ್ನಿ ಅಗ್ನಿಂತರ್ಗತನಾಗಿ ಹರಣಿಪತಿ ಪರಿಶುಣ ಮನ ಪ್ರವೇಶ ಆಯಿತು ಅಂದ ತಕ್ಷಣ ಅದಕ್ಕೆ ಒಳ್ಳೆಯ ಸೌಂದರ್ಯ ಬರುತ್ತೆ ನಿಗಿ ನಿಗಿ ಕೆಂಡದಂತೆ ಕಾಣ್ತಾ ಇದೆ ಆಕರ್ಷ ಆಕರ್ಷಣೆಯನ್ನು ಮಾಡ್ತಾ ಇದೆ ಆ ಪದಾರ್ಥಗಳ ಬಗ್ಗೆ ಅಪೇಕ್ಷೆ ಉಂಟು ಆಗುವಂತೆ ಆ ಪದಾರ್ಥಗಳಿಗೆ ಸೌಂದರ್ಯವನ್ನು ಉಂಟು ಮಾಡಿ ಮನಸ್ಸಿನಲ್ಲಿ ಅಪೇಕ್ಷೆಯನ್ನು ಹುಟ್ಟಿಸಿ ಆ ವಿಷಯ ಪದಾರ್ಥಗಳ ಭೋಗವನ್ನು ಮಾಡುವಂತೆ ಮಾಡ್ತಾನೆ ಜೀವರಿಗೆ ಬಾಹ್ಯ ವಸ್ತುಗಳ ಅನುಭವ ಬರೋದು ಕೂಡ ವಿಶ್ವನಾಮಕನಾಗಿರ್ತಕ್ಕಂಥ ಜಾಗ್ರತಾವಸ್ತು ಪ್ರೇರಕನಾಗಿರ್ತಕ್ಕಂಥ ಭಗವಂತನಿಂದನೆ ಇಂದ್ರಿಯಗಳಿಗೂ ವಿಷಯಗಳಿಗೂ ಸನ್ನಿಕರ್ಷವನ್ನು ಉಂಟು ಮಾಡಿ ಸಂಪರ್ಕವನ್ನ ಕಲ್ಪಿಸಿ ಈ ಪದಾರ್ಥಗಳು ನಮಗೆ ಹಿತಾನ ಅನ್ನೋ ಭಾವವನ್ನು ಹುಟ್ಟಿಸ್ತಕ್ಕಂಥವನು ಭಗವಂತನೇ ಅವುಗಳನ್ನ ಆಯಾ ಜೀವರ ಸ್ವರೂಪಯೋಗ್ಯತೆಯಂತೆ ಭೋಗ ಮಾಡುವ ಶಕ್ತಿ ಸಾಮರ್ಥ್ಯವನ್ನು ಕೂಡ ಭಗವಂತ ಕೊಡ್ತಾನೆ ಇದು ಭಗವಂತನ ಅಚಿತ್ಯ ಅದ್ಭುತ ಲೀಲೆ ಹೀಗೆ ಭಗವಂತನ ಅನುಗ್ರಹದಿಂದಲೇ ಬಾಹ್ಯ ವಿಷಯಗಳ ಭೋಗ ಜೀವರಿಗೆ ಸಾಧ್ಯ ಆಗ್ತದೆ ಜೀವನಿಗೆ ಅದನ್ನು ತಿಳಿಸಿಕೊಡದೆ ಕನಸಿಲ್ಲ ತನ್ನ ಪಾದದ ನೆನೆವನೀಯದೆ ಅದೆಲ್ಲವೂ ನನ್ನಿಂದನೇ ಆಗಿದೆ ಅನ್ನುವಂಗೆ ಜೀವನಿಗೆ ಭ್ರಮೆ ಹುಟ್ಟಿಸ್ತಾಂದ್ರೆ ಇದು ಕೂಡ ಭಗವಂತನ ಅಚಿಂತ್ಯ ಅದ್ಭುತವಾಗಿರ್ತಕ್ಕಂಥ ಲೀಲೆ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಕರಸಿಲಾದರೂ ತನ್ನ ಪಾದದ ನೆನಮನೀಯದೇ ಉತ್ತಮಾನಂ ಸ್ವರೂಪಂತೂ ಪಾದ ಶಬ್ದನ ಬಣ್ಯತೆ ಅಂತ ಶ್ರೀಪಾದರು ಇತ್ಯಾದಿಯಲ್ಲಿ ಹೇಳ್ತೀವಲ್ಲ ಭಗವತ್ಪಾದರು ಅಂತ ಹಾಗೆ ತನ್ನ ಪಾದದ ನೆನಮನೀಯದೇ ಪರಮಾತ್ಮನ ವಿಷಯಕ್ಕೆ ಜ್ಞಾನ ಬರದೇ ಇದ್ದಂಗೆ ಮನಸ್ಸಿನೊಳಗೆ ಭಗವಂತ ನಮಗೆ ಈ ರೀತಿಯಾಗಿ ಮಾಡ್ತಾನೆ ತತ್ವೋಪದೇಶವನ್ನು ಶ್ರವಣ ಮಾಡೋ ಕಾಲದಲ್ಲಿ ಮನಸ್ಸು ಎಲ್ಲೆಲ್ಲೋ ಹೋಗಿರುತ್ತೆ ನಾನೇನು ಮಾಡಿದೆ ಹಾಳು ಮಣಿಸು ಅಂತಂದರೆ ಎಲ್ಲಿಗೋ ಹೋಗುತ್ತೆ ಅಂತಂದರೆ ಬಲಾತ್ಕಾರವಾಗಿ ಅದನ್ನು ಸಳಿತಕ್ಕಂಥವ್ರು ಭಗವಂತನೇ ಆ ಜೀವ ಸಾತ್ವಿಕ ಆದರೆ ಅವನಿಗೆ ಅದರಲ್ಲೇ ಆಸಕ್ತಿಯನ್ನು ಹುಟ್ಟಿಸಿ ಇನ್ನೂ ಹೆಚ್ಚೆಚ್ಚು ಶ್ರವಣ ಮಾಡುವಂತೆ ಪ್ರೇರಣೆ ಮಾಡ್ತಕ್ಕಂಥವೂ ಭಗವಂತನೇ ಇದನ್ನು ನಮ್ಮ ಅನಾದಿ ಕರ್ಮ ಪೂರ್ವಜನ್ಮಗಳಿಗೆ ಅನುಸಾರವಾಗಿ ಭಗವಂತ ಮಾಡ್ತಾನೆ ಇದನ್ನೇ ತಿಳ್ಕೋಬೇಕು ಅಂತ ಆದರೆ ಶಾಸ್ತ್ರ ಯೋನಿತ್ವ ಕೇವಲ ಶಾಸ್ತ್ರದಿಂದನೇ ತಿಳ್ಕೋಬೇಕೇ ಹೊರತು ಅನ್ಯ ಮಾರ್ಗ ಇಲ್ಲ ಅನುಭವಿಸುವ ಸ್ತೂಲ ವಿಷಯವೋ ವಿಶ್ವನೆಂದರಿಸಿ ಇಲ್ಲಿ ಸ್ಥೂಲ ವಿಷಯ ಅಂತಂದ ತಕ್ಷಣ ನಮಗೇನಾಗುತ್ತೆ ದೊಡ್ಡ ಗಾತ್ರದ ಭಾರಿ ಗಾತ್ರದ ವಸ್ತು ಗುಡ್ಡ ಬೆಟ್ಟದಂತಹ ದೊಡ್ಡ ವಸ್ತು ಈ ರೀತಿಯೆಲ್ಲ ಪಲ್ ಕಲ್ಕ ಪರಿಕಲ್ಪನೆಗಳು ಬರ್ತಾ ಇದೆ ಆದ್ದರಿಂದ ಮಂಡೂಕು ಕನಸಿನಲ್ಲಿ ಕಾಣ್ತಕ್ಕಂಥ ವಾಸನಾಮಯ ಪದಾರ್ಥಕ್ಕೆ ಸೂಕ್ಷ್ಮ ಅಂತ ಹೇಳೋದು ಜಾಗೃತಾವಸ್ಥೆಯಲ್ಲಿ ಕಾಣ್ತಕ್ಕಂಥ ಸ್ಥೂಲ ವಸ್ತುಗಳನ್ನು ಪದಾರ್ಥಗಳನ್ನು ಸ್ಥೂಲ ವಸ್ತುಗಳು ಅಂತ ಈ ರೀತಿಯಾಗಿ ಕೇಳ್ತಕ್ಕಂಥದ್ದು ವಾಸನಾಮಯ ಪದಾರ್ಥಗಳನ್ನು ತೈಜಸ್ವರೂಪಿ ಪರಮಾತ್ಮ ತಾನೇ ತತ್ಕಾಲದಲ್ಲಿ ನಿರ್ಮಾಣ ಮಾಡಿ ಜೀವರಿಗೆ ತೋರಿಸಿ ತಾನು ಅನುಭವಿಸ್ತಾನೆ ಜೀವರಿಗೂ ಕೂಡ ಸ್ವಪ್ನದ ಅನುಭವಕ್ಕೆ ತಂದು ಮತ್ತು ಜಾಗೃತಾವಸ್ಥೆಗೆ ಬಂದ ನಂತರದಲ್ಲಿ ಸ್ವಪ್ನದಲ್ಲಿ ನೋಡಿರ್ತಕ್ಕಂಥ ಯಾವ ಪದಾರ್ಥಗಳು ಅಲ್ಲಿ ಬಾಹ್ಯವಾಗಿ ಇರೋದಿಲ್ಲ ಅದು ಅಂತರ ಪದಾರ್ಥಗಳು ತತ್ಕಾಲದಲ್ಲಿ ಸೃಷ್ಟಿ ತತ್ಕಾಲದಲ್ಲಿ ನಾಶ ನಾಶ ಆದರೂ ಕೂಡ ಬಾಹ್ಯದಲ್ಲಿ ಪದಾರ್ಥಗಳ ನಾಶ ಆದಾಗ ಏನು ಅವಶೇಷವನ್ನು ಕಾಣ್ತೀವಿ ಸ್ವಪ್ನದಲ್ಲಿ ಅದು ಕಾಣಲಿಕ್ಕೆ ಶಕ್ಯ ಇಲ್ಲ ಹೀಗೆ ಸ್ಥೂಲ ಪದಾರ್ಥದ ಭೋಗವನ್ನು ಜಾಗೃತಾವಸ್ಥೆಯಲ್ಲಿ ಭಗವಂತ ಮಾಡಿಸ್ತಾನೆ ಸ್ವಪ್ನಾವಸ್ಥೆಯಲ್ಲಿ ಸೂಕ್ಷ್ಮ ಪದಾರ್ಥಗಳು ವಾಸನಾಮಯ ಪದಾರ್ಥಗಳ ಭೋಗವನ್ನು ಮಾಡಿಸ್ತಾನೆ ಅದಕ್ಕೆ ಸೂಕ್ಷ್ಮ ಅಂತ ಈ ರೀತಿಯಾಗಿ ಸ್ವಪ್ನಾವಸ್ಥೆಯಲ್ಲಿ ಭೋಗ ಮಾಡುವ ರೂಪ ತೈಜಸನಾಮಕ ಪರಮಾತ್ಮ ವಾಸನಾಮಯ ಪದಾರ್ಥಗಳ ಭೋಗ ಪರಮಾತ್ಮನಿಗೆ ಸ್ಥೂಲ ಭೋಗ ಮಾಡೋದ್ರಿಂದ ಸ್ಥೂಲ ಬುಕ್ ಅಂತ ಕರೀತಾರೆ ವಾಸನಾಮಯ ಪದಾರ್ಥಗಳನ್ನು ಭೋಗ ಮಾಡೋದ್ರಿಂದ ಸ್ವಪ್ನಾವಸ್ಥೆಯಲ್ಲಿ ಪ್ರವಿವಿಕ್ತ ಬುಕ್ ಅಂತ ಹೆಸರು ಸುಷುಪ್ತಿಯ ಅವಸ್ಥೆಯಲ್ಲಿ ಆನಂದ ಬುಕ್ ಅಂತ ಪ್ರಾಜ್ಞಾನಾಮಕ ಪರಮಾತ್ಮನನ್ನು ಕರೆಯುವಂಥದ್ದು ಇಂತಹ ಪರಮಾತ್ಮ ಶುಭವನ್ನೇ ತಾನು ಸ್ವೀಕಾರ ಮಾಡ್ತಾನೆ ನಷ್ಟ ಅಶುಭ ಅಶುಭವಾಗಿರ್ತಕ್ಕಂಥ ಪದಾರ್ಥಗಳನ್ನು ಎಂದಿಗೂ ಸ್ವೀಕಾರ ಮಾಡಲ್ಲ ಹೀಗೆ ಭಗವಂತ ಸ್ವಪ್ನಾವಸ್ಥೆಯಲ್ಲಿ ಸೂಕ್ಷ್ಮವಾದ ಪದಾರ್ಥಗಳನ್ನು ತೈಜಸನಾಮಕನಾಗಿ ಅನುಭೋಗವನ್ನು ಮಾಡ್ತಾನೆ ಯಾರ್ಯಾರಲ್ಲಿ ಮಾಡ್ತಾನೆ ಅಂತ ಪ್ರಶ್ನೆ ಬಂದರೆ ಸರಬರೊಳಗೆ ಅನುಭವಿಸುವನು ತ್ರಿವಿಧ ಜೀವರಾಶಿಗಳಲ್ಲೂ ಇದ್ದು ಭಗವಂತ ಭೋಗವನ್ನು ಮಾಡ್ತಾನೆ ಪರಮಾತ್ಮನ ಈ ಲೀಲೆಯನ್ನು ವಿಷಯ ಪದಾರ್ಥಗಳ ಭೋಗದ ಸಂದರ್ಭದಲ್ಲಿ ಅನುಸಂಧಾನ ಮಾಡ್ತಾ ಇದ್ದರೆ ಈ ರೀತಿ ಚಿಂತನೆಯನ್ನು ಮಾಡಿದರೆ ಫಲ ಏನು ಅಂದರೆ ಈ ಪರಿಯಲ್ಲರಿತುಂಬನರ ನಿತ್ಯೋಪವಾಸಿ ನಿರಾಮಯನು ನಿಷ್ಪಾಪಿ ನಿತ್ಯ ಮಹತ್ಸು ಯಜ್ಞಗಳನ್ನು ಆಚರಿಸಿದವನು ಅಂತ ಭೋಗ ಅಂತ ಹೇಳಿದ್ರೆ ಯಾವ್ಯಾವ ಇಂದ್ರಿಯದಿಂದ ಯಾವ್ಯಾವ ಪದಾರ್ಥಗಳನ್ನು ಭೋಗ ಮಾಡ್ತೀವೋ ಅದನ್ನು ಅನ್ನ ಅಂತ ಸಮರ್ಪಣೆ ಮಾಡೋದು ಆದ್ದರಿಂದ ಈ ರೀತಿಯಾಗಿ ಚಿಂತನೆ ಮಾಡಿದ್ರೆ ಪಾಪ ನಾಶ ಆಗ್ತಾ ಇದೆ ನಿತ್ಯೋಪವಾಸ ಮಾಡಿದ ಫಲ ಬರುತ್ತೆ ಅಶ್ವಮೇಧಾದಿ ಮಹಾಮಹಾಯಜ್ಞಗಳನ್ನು ಮಾಡಿರ್ತಕ್ಕಂಥ ಫಲ ಬರ್ತಾ ನಿರಾಮಯ ಎಲ್ಲ ರೋಗ ರುಜುನಾದಿಗಳನ್ನು ದೈಹಿಕ ಮಾನಸಿಕ ರೋಗಗಳನ್ನು ನಾಶ ಮಾಡೋದ್ರ ಜೊತೆಗೆ ಸಂಸಾರ ಜ ಜನನ ಮರಣರೂಪವಾಗಿರ್ತಕ್ಕಂಥ ಸಂಸಾರದಿಂದನೇ ಬಿಡುಗಡೆ ಮಾಡ್ತಾನೆ ಭಗವಂತ ಅದಕ್ಕೆ ಉದ್ಧವ ಗೀತೆ ಒಳಗೆ ಉದ್ಧವ ಶ್ರೀಕೃಷ್ಣನಿಗೆ ಹೇಳ್ತಾನೆ ತ್ವಯೋಪಭುಕ್ತ ಸೃಗ್ಗಂಧ ವಾಸೋಲಂಕಾರ ಚತಾ ಉಚ್ಚಿಷ್ಟ ಭೋಜಿನೋದಾಸ ತವ ಮಾಯಾಂ ಜಯ ಮಹೀನ್ ಉಪಭುಕ್ತ ಉಚ್ಚಿಷ್ಟ ಅಂದರೆ ನಿತ್ಯದ ದೇವತಾರ್ಚನೆ ಆದಮೇಲೆ ಸಮರ್ಪಿತವಾಗಿರ್ತಕ್ಕಂಥ ನೈವೇದ್ಯ ಪ್ರಸಾದ ಅಂತ ಮಾತ್ರ ಅಲ್ಲ ಉಣ್ಣೋ ಕಾಲದಲ್ಲೂ ಕೂಡ ಈ ರೀತಿಯಾಗಿ ಅನುಸಂಧಾನದಿಂದ ಸಮರ್ಪಣೆ ಮಾಡಿದ್ರೆ ಅದೆಲ್ಲವೂ ಕೂಡ ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ ಅಂತ ಭಗವಂತನ ಉಚ್ಚಿಷ್ಟ ಅಂತಾನೆ ಹೀಗೆ ಅನುಸಂಧಾನ ಮಾಡಿದ್ರೆ ಭೋಜನದಿಂದ ಉಪವಾಸದ ಫಲವನ್ನು ಸಾತ್ವಿಕರು ಜ್ಞಾನಿಗಳು ಪಡ್ಕೊತಾರೆ ತಾಮಸರು ಅದೇ ರೀತಿಯಾಗಿ ಮಾಡದೆ ಅದೇ ಭೋಜನದಿಂದ ಅಂದರೆ ಭಗವಂತನಿಗೆ ಅರ್ಪಣೆ ಮಾಡದೆ ತಮಗಾಗಿ ತಾವು ಮಾಡೋದ್ರಿಂದ ಅವರು ಪಾಪವನ್ನೇ ಉಣಿತಾರೆ ಬುಂಜತೇತು ತ್ವಗಂ ಪಾಪ ಏ ಪಚಂತ ಆತ್ಮಕಾರಣ ಅತಂತ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮೆ ಉಪವಾಸ ಅಂದರೆ ಉಪ ಸಮೀಪೆ ಅಂದರೆ ಮೋಕ್ಷವನ್ನೇ ಈ ರೀತಿಯಾಗಿ ಅನುಸಂಧಾನವನ್ನು ಮಾಡಿ ಭೋಗವನ್ನು ಮಾಡಿದರೆ ಅಂತ ಶಾಸ್ತ್ರ ವಿಷಯ ಪದಾರ್ಥಗಳ ಭೋಗವನ್ನು ಎಂದೂ ನಿಷಿದ್ಧ ಮಾಡಿಲ್ಲ ಆ ವಿಷಯ ಪದಾರ್ಥಗಳ ಸೃಷ್ಟಿಯಲ್ಲಿ ಭಗವಂತನ ಅಚಿಂತ್ಯದ್ಭುತ ಮಹಿಮೆಯನ್ನು ಸ್ಮರಣೆ ಮಾಡಿರಿ ಆ ವಿಷಯ ಪದಾರ್ಥಗಳ ಪ್ರಾಪ್ತಿ ನಮಗಾಗಿದ್ದಲ್ಲಿ ಭಗವಂತನ ಕಾರುಣ್ಯದ ಚಿಂತನೆಯನ್ನು ಮಾಡಿರಿ ಆ ವಿಷಯ ಪದಾರ್ಥಗಳ ಭೋಗದಿಂದ ಆನಂದ ಆಗಿದ್ದಕ್ಕೆ ಸುಖ ಸಾಧನತ್ವದ ಸಿದ್ಧಿ ಭಗವಂತನಿಂದ ಆಯಿತು ಅಂತ ಎಲ್ಲ ಹಂತಗಳಲ್ಲಿ ಭಗವಂತನನ್ನು ಸ್ಮರಣೆ ಮಾಡಿರಿ ವಿಷಯ ಪದಾರ್ಥಗಳ ಭೋಗವನ್ನು ಮಾಡಿದ್ರೆ ಅದು ಸಂಸಾರದ ಬಂಧನದಿಂದ ತಾರಕನೆ ಆಗತ್ತೆ ಹೊರತು ಸರ್ವತಾ ಬಂಧಕ ಆಗಲ್ಲ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಹೀಗೆ ಅವಸ್ಥಾತ್ರೆಯ ಪ್ರೇರಕನಾಗಿ ಭಗವಂತ ಸ್ಥೂಲ ಪದಾರ್ಥಗಳ ಭೋಗವನ್ನು ವಿಶ್ವನಾಮಕನಾಗಿ ವಾಸನಾಮಯ ಪದಾರ್ಥಗಳ ಸೂಕ್ಷ್ಮ ಪದಾರ್ಥಗಳ ಭೋಗವನ್ನು ತೈಜಸ ನಾಮಕನಾಗಿ ಸ್ಥೂಲ ಬುಕ್ ಪ್ರವಿಯುಕ್ತ ಅಂತ ಮಾಂಡೂಕ್ಯ ಉಪನಿಷತ್ ಭಾಷ್ಯದಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ